ರಾ ರಘುನಾಥರಾಯರು ರಾ ರಘುನಾಥರಾಯರದು ರಂಗುಚಿತ್ರದಂಥ ವ್ಯಕ್ತಿತ್ವ ಅವರ ಆಕಾರ ವಸ್ತ್ರಭೂಷಣಗಳು ಮಾತಿನ ಟಿವಿ ಕಾರ್ಯದ ಪರಿಟವಣೆ ಇವೆಲ್ಲ ನೋಡಿದವರ ಮನಸಿನ ಮೇಲೆ ಸ್ಥಿರ ಪರಿಣಾಮವನ್ನು ಉಂಟುಮಾಡಬಲ್ಲಂತವು ಆಳು ಎತ್ತರ ಮೈಬಣ್ಣ ಶ್ಯಾಮಲ ಮಸುಕೆಂದೆ ಎನ್ನಬಹುದು ಗಂಡು ಮುಖ ಕೊಂಚೆ ಕೋಲಾ ಕೋಲಾದದ್ದು ನೀಳಾಗಿ ಗುಂಡಾಗಿ ಎದ್ದು ಕಾಣುವ ಮೂಗು ಪುಲುಸಾದ ತೋರಣದಂಥ ಮೀಸೆ ಕಣ್ಣುಗಳಾದರೂ ಈ ಕಡೆಯಿಂದ ಆ ಕಡೆಗೆ ಸುಳಿಯುತ್ತಾ ಚುಚ್ಚಿ ಮಾತನಾಡು ಮಾತನಾಡುವಂತೆ ತೋರುವ ಹೊಳಹೊಳವು ಎರಡಂಗುಲ ಅಗಲದ ರೇಷ್ಮೆಯ ಅಂಚಿನ ದೋತ್ರ ಪಂಚೆ ಕಚ್ಚೆ ಹಾಕಿ ಹುಟ್ಟದ್ದು ಆ ಅಂಚು ಜರತಾರಿಯ ಸರಗು ಇಲ್ಲಲ್ಲಿ ಈಡಾಡುತ್ತಿರಬೇಕು ಮೇಲೆ ಕರಿಯ ನಿಲುವಂಗಿ ಅದರ ಮೇಲೂ ಸರಿಗೆಯ ಶಲ್ಯ ಶಲ್ಯ ಅಥವಾ ಬೆಳ್ಳನೆಯ ಶರಟು ಮೂರುವಿನ ಚೌಕಳಿಯ ರೇಷ್ಮೆ ವಸ್ತ್ರ ಮುಂಗೈಯಲ್ಲಿ ದಪ್ಪವಾದ ಚಿನ್ನದ ತಿರುಗು ಸುತ್ತಿನ ಕೈಕಪ್ಪ ಎರಡು ಕೈಯಲ್ಲೂ ಕೆಂಪು ಪಚ್ಚೆ ತಳತಳಿಸುವ ಉಂಗುರಗಳು ಬೆಳ್ಳಿಯ ನಸ್ಯದ ಡಬ್ಬಿ ಬಣ್ಣದ ರೇಷ್ಮೆ ಕರವಸ್ತ್ರ ಈ ಲಕ್ಷಣಗಳಿಂದ ಶೋಭಾಯಮಾನವಾಗಿತ್ತದ್ದು ಆ ವ್ಯಕ್ತಿ ಸ್ವರೂಪ ಅವರನ್ನು ನಿಲುವು ಕಾಮಣ್ಣನೆಂದು ಕರೆಯುತ್ತಿದ್ದುದುಂಟು ರಘುನಾಥರಾಯರು ಸೆಂಟ್ರಲ್ ಕಾಲೇಜಿನಲ್ಲಿ ಉಪಾಧ್ಯಾಯರಾಗಿದ್ದರು ಆಗ ಹೈಸ್ಕೂಲು ತರಗತಿಗಳು ಆ ಕಾಲೇಜಿನ ಒಳಭಾಗವಾಗಿದ್ದವು ರಘುನಾಥರಾಯರು ಇಂಗ್ಲಿಷ್ ಚರಿತ್ರೆ ಭೂ ಭಾಷಾಂತರೀಕರಣ ಈ ವಿಷಯಗಳಲ್ಲಿ ಬೋಧಕರಾಗಿದ್ದರು ಪ್ರವಚನ ವಿಧಾನದಲ್ಲಿ ಅವರು ತಮ್ಮ ಸ್ವತದ್ದನ್ನಾಗಿ ಮಾಡಿಕೊಂಡಿದ್ದ ವಾಕ್ಯ ಪರಿಷ್ಕಾರ ಪದ್ಧತಿಯನ್ನು ಅವರ ಶಿಷ್ಯರ ಅನೇಕರು ಪದೇ ಪದೇ ನೆನೆಸಿಕೊಳ್ಳುತ್ತಿದ್ದನ್ನು ನಾನು ಕೇಳಿದ್ದೇನೆ ಅವರು ಯಾವ ಸುಗಸಾದ ಇಂಗ್ಲಿಷ್ ಕಾವ್ಯವನ್ನೋದಿದರೂ ಕೂಡಲೇ ಅದನ್ನು ಕನ್ನಡಕ್ಕೆ ಪರಿವರ್ತನೆ ಮಾಡಿಸುವ ಪದ್ಧತಿಯನ್ನಿಟ್ಟುಕೊಂಡಿದ್ದರು ಅವರು ಕೊಟ್ಟ ವಾಕ್ಯಕ್ಕೆ ವಿದ್ಯಾರ್ಥಿಗಳು ನೀಡಿದ ತರ್ಜುಮೆಗಳನ್ನು ಒಂದೊಂದನ್ನಾಗಿ ತೆಗೆದುಕೊಂಡು ಓದಿ ವಿಮರ್ಶನೆ ವಿಮರ್ಶೆ ಮಾಡಿ ಮೂಲ ವಾಕ್ಯದ ಸ್ಪಿರಿಟ್ ಬರಲಿಲ್ಲವಯ್ಯಾಿರಿಟ್ ಬರಲಿಲ್ಲ ಎನ್ನುತ್ತಿದ್ದರಂತೆ ಮಾತಿಗೆ ಪಡಿ ಮಾತನ್ನಿಟ್ಟು ಮಾಡಿದ ತರ್ಜುಮೆ ಅವರಿಗೆ ಒಪ್ಪದು ಮೂಲದ ಅರ್ಥ ಸ್ತೂಲವಾಗಿ ಹೊರಟರೂ ಅವರಿಗೆ ಸಾಲದು ಕನ್ನಡದ ಒಳ್ಳೆಯ ವಾಕ್ಯವನ್ನು ವಿದ್ಯಾರ್ಥಿಗಳಿಗೆ ಕೊಟ್ಟು ಅದನ್ನು ಇಂಗ್ಲೀಷಿಗೆ ತರ್ಜುಮೆ ಮಾಡಹೇಳಿ ಅದನ್ನು ಹೀಗೆಯೇ ವಿಮರ್ಶನೆಗೆ ಒಳಪಡಿಸುತ್ತಿದ್ದರು ಪದಕ್ಕೆ ಪದವನ್ನಿಡುವುದು ದೊಡ್ಡದಲ್ಲ ಮೂಲದ ಸ್ಪಿರಿಟ್ ಅದರ ಭಾವಧೋರಣೆ ಅದರ ಕಾವು ಅದರ ಜೋರು ನಮ್ಮ ಬಾಚಾಂತರದಲ್ಲಿ ಕಾಣಬೇಕು ಗಂಡರ ಗಂಡ ಮ್ಯಾನ್ ಅಮಾಂಗ್ ಮೆನ್ ತೆಂಬರ ಗಂಡ ವ್ಯಾಂಕ್ವಿಷರ್ ಆಫ್ ದೋಸ್ ಫುಡ್ ಚಾಲೆಂಜ್ ಹಿಸ್ ಟೈಟಲ್ ಇದು ರಘನಾಥರಾಯರ ಸರಣಿ ಇಂಗ್ಲಿಶಿನಿಂದ ಕನ್ನಡಕ್ಕೆ ಪರಿವರ್ತನೆ ಮಾಡಿದಾಗಲೂ ಹಾಗೆಯೇ ಬ್ಲೊಯ್ ಫೌಂಟೇನ್ ಕುಸುಮುರಿ ಪ್ರೂಫ್ ಆಫ್ ದಿ ವರ್ಲ್ಡ್ ಭುವನ ಭವನದ ಕರುಮಾಡ ಇಂಥ ವೀರ್ಯವತ್ತಾದ ಪದ ಪ್ರಯೋಗಗಳು ಅವರ ಬರವಣಿಗೆಯಲ್ಲಿ ಹೇರಳವಾಗಿ ಸಿಗ್ಗುತ್ತಿದ್ದ ಸಿಕ್ಕುತ್ತವೆ ರಘುನಾಥರಾಯರು ಶಿವಮೊಗ್ಗ ಚಿತ್ರದುರ್ಗ ಮೊದಲಾದ ಕೆರೆ ಹೈಸ್ಕೂಲಿಯ ಹೆಡ್ ಮಾಸ್ಟರ್ ಆಗಿದ್ದವರು ಸರಕಾರಿ ಕೆಲಸದಿಂದ ವಿಶ್ರಾಂತರಾದ ಮೇಲೆ ಬೆಂಗಳೂರು ಚಾಮರಾಜಪೇಟೆಯ ಐದನೆಯ ಬೀದಿಯಲ್ಲಿಯ ಅಚ್ಚುಕಟ್ಟಾದ ಸ್ವಂತ ಮನೆಯಲ್ಲಿ ನೆಲೆಸಿ ಸಾಹಿತ್ಯ ಸೇವೆಗೆ ತಮ್ಮ ಕಾಲವನ್ನು ವಿನಿಯೋಗಿಸಿದರು ಅವರಿಗೆ ಪರಮ ಮಿತ್ರರಾಗಿದ್ದವರು ಒಂದು ಕಡೆ ಡಾಕ್ಟರ್ ಪಿಎಸ್ ಅಚ್ಯುತರಾಯರು ಇನ್ನೊಂದು ಕಡೆ ಕೆರಣಿ ವೈಯಕರಣಿ ಕೃಷ್ಣಾಚಾರ್ಯರು ರಘುನಾಥರಾಯರು ಬರೆದಿರುವ ಗ್ರಂಥಗಳಲ್ಲಿ ಪ್ರಸಿದ್ಧವಾದವು ಭೂವಿವರಣೆ ಯುಸೋಪ್ನೀತಿಕತೆಗಳು ವ್ಯಾಕರಣೋಪಾಸನ್ ವ್ಯಾಕರಣೋಪನ್ಯಾಸ ಮಂಜರಿ ಸನಾತನ ಧರ್ಮ ದೀಪಿಕೆ ನಿಯೋಗ ವಿಧಿಯ ವಿಚಾರ ಇವಿಷ್ಟು ಸದ್ಯಕ್ಕೆ ನನ್ನ ನನಗೆ ಜ್ಞಾಪಕ ಜ್ಞಾಪಕದಲ್ಲಿರುವು ಅವರ ಭೂ ವಿಸ್ತಾರವಾದ ಪುಸ್ತಕ ಒಳ್ಳೆ ವಿಷದವು ಓಜಸ್ ಓಜಸ್ಫಿಯು ಆದ ಶೈಲಿಯಲ್ಲಿ ಬರೆದಿದ್ದದ್ದು ಅದನ್ನು ಅವರು ಈಗ ಐ ಐವತ್ತೈದು ಅರವತ್ತು ವರ್ಷಗಳ ಹಿಂದೆ ಉಪಾಧ್ಯಾಯ ವೃತ್ತಿಯಲ್ಲಿದ್ದಾಗಲೇ ಬರೆದಿರಬೇಕು ಅವರು ಕರ್ನಾಟಕ ಸಾಹಿತ್ಯ ಪರಿಶ್ ಪರಿಷತ್ ಪತ್ರಿಕೆಯಲ್ಲೂ ಇತರ ಕೆಲವು ಪತ್ರಿಕೆಗಳಲ್ಲಿಯೂ ಸಾಹಿತ್ಯ ವಿಚಾರಗಳನ್ನು ಕುರಿತು ಲೇಖನಗಳನ್ನು ಪ್ರಕಟಪಡಿಸಿದ್ದಾರೆ ಮೈಸೂರಿನ ರೈಲ್ವೆ ಇಲಾಖೆಯ ಮುಖ್ಯ ಇಂಜಿನಿಯರ್ ಆಗಿದ್ದು ನಿವೃತ್ತರಾದ ರಾಜಸೇವಾ ಪ್ರಸಕ್ತ ಶ್ರೀ ವೈ ಕೆ ಬರೆದು ಪ್ರಕಟ ಮಾಡಿ ಪರಿಷತ್ತಿಗೆ ಉಚಿತವಾಗಿ ದಾನ ಮಾಡಿದ ಜೇಮ್ಸ್ ಇಬ್ರಾಹಿಂ ಗಾರ್ಫೀಲ್ಡ್ನ ಚರಿತ್ರೆಯನ್ನು ಪರಿಶತ್ತಿಗಾಗಿ ಪುನ ಪುನಃ ಪರಿಷ್ಕರಣ ಮಾಡುವುದರಲ್ಲಿ ರಘುನಾಥರಾಯರ ಕೈವಾಡ ಹೆಚ್ಚಾಗಿ ನಡೆದಿದೆ ಹಾಗೆಯೇ ಇನ್ನು ಅನೇಕ ಮಂದಿ ಕನ್ನಡ ಲೇಖಕರ ಕೆಲಸದಲ್ಲಿ ರಘುನಾಥರಾಯರ ಸಲಹೆ ಸಹಾಯಗಳು ದೊರೆತಿ ದೊರೆತಿವೆ ಅಚ್ಚಿಗಾಗಿ ಅವರು ಕೊಡುತ್ತಿದ್ದ ಬರವಣಿಗೆ ವಿರಳ ವಿರಳವಾಗಿ ಸೊಗಸಾಗಿರುತ್ತಿತ್ತು ಯಾವ ಕೆಲಸ ಮಾಡಿದರೂ ಅವರಿಗೆ ಅದರಲ್ಲಿ ಸೊಗಸಿರಬೇಕು ರಘುನಾಥರಾಯರ ಭಾಷಾ ಪಾಂಡಿತ್ಯವು ನಿಶ್ಚಿತವಾದದ್ದು ಅವರು ಹಳಗನ್ನಡ ಕಾವ್ಯಗಳನ್ನು ಮಾತ್ರವಲ್ಲದೆ ಶಾಸನ ಸಾಹಿತ್ಯವನ್ನು ವಿಮರ್ಶನ ದೃಷ್ಟಿಯಿಂದ ನೋಡಿ ಭಾಷಾ ಸಂಪ್ರದಾಯವನ್ನು ಕಂಡುಕೊಂಡಿದ್ದದ್ದು ಮಾತ್ರವಲ್ಲದೆ ಭಾಷೆಗೆ ಹೊಸ ತೇಜಸ್ಸನ್ನು ತಂದು ತುಂಬುವುದು ಹೇಗೆಂಬುದನ್ನು ಕುರಿತು ಆಲೋಚನೆ ಮಾಡಿದ್ದರು ವ್ಯಾಕರಣಕ್ಕೆ ಸಲ್ಲಬೇಕಾದ ಮರ್ಯಾದಿಯ ವಿಷಯದಲ್ಲಿ ಅವರು ಎಷ್ಟು ಶ್ರದ್ಧೆಯಿಟ್ಟುಕೊಂಡಿದ್ದರೂ ಭಾಷೆಗೆ ನೂತನ ಕಾಂತಿಯನ್ನು ತರಬೇಕೆಂಬುದರಲ್ಲಿಯೂ ಅಷ್ಟು ಉತ್ಸಾಹವನು ಇಟ್ಟುಕೊಂಡಿದ್ದರು ಕೆಲವು ವರ್ಷ ಅವರು ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿಯಾಗಿದ್ದರು ಸಮಾಜ ಸಂಸ್ಕಾರ ವಿಷಯದಲ್ಲಿಯೂ ಅವರ ಆಸಕ್ತಿ ತೀವ್ರವಾಗಿತ್ತು ಅವರು ಥಿಯಾಸಫಿಕಲ್ ಸೊಸೈಟಿ ಎಂಬ ದಿವ್ಯ ಜ್ಞಾನ ಸಮಾಜದ ಸಹಸ್ಯರಾಗಿದ್ದರು ಮೇಲೆ ಹೇಳಿರುವ ಸನಾತನ ಧರ್ಮ ದೀಪಿಕೆ ಎಂಬ ಗ್ರಂಥವು ಆ ಸೊಸೈಟಿಯ ಸಹಾಯದಿಂದ ಡಾ ಅನಿಬೆಸೆಂಟ್ ರವರ ಪ್ರೇರಣೆಯಂತೆ ಕಾಶಿಯ ಸೆಂಟ್ರಲ್ ಹಿಂದೂ ಕಾಲೇಜಿನವರು ಇಂಗ್ಲಿಶಿನಲ್ಲಿ ತಯಾರು ಸನಾತನ ಧರ್ಮ ಗ್ರಂಥಮಾಲೆಯಲ್ಲೊಂದರ ಅನುವಾದ ಹಿಂದೂಮತದ ಅಂತಕಲಗಳನ್ನು ಹೋಗಲಾಡಿಸಿ ಮೂಢ ವಿಶ್ವಾಸಗಳನ್ನು ಶೋಧಿಸಿ ಅಂದಾಚಾರಗಳನ್ನು ತಿದ್ದಿ ನಿಜವಾದ ವೈದಿಕ ಧರ್ಮವು ಪುನರುಜ್ಜೀವಿತವಾಗುವಂತೆ ಸಹಾಯ ಮಾಡಬೇಕೆಂಬುದೇ ಆ ಗ್ರಂಥಮಾಲೆಯ ಉದ್ದೇಶ ಈ ಉದ್ದೇಶವು ರಘುನಾಥರಾಯರ ಮನಸ್ಸಿಗೆ ಒಪ್ಪಿಗೆಯಾಗಿತ್ತು ನಿಯೋಗ ವಿಧಿಯ ವಿಚಾರವೆಂಬ ಗ್ರಂಥದಲ್ಲಿ ಸ್ತ್ರೀ ಪುನರ್ವಿವಾಹದ ಪ್ರಶ್ನೆಯನ್ನು ಅವರು ಸಮಾಲೋಚನೆ ಮಾಡಿದ್ದರು ಹೀಗೆ ಅವರು ಸಮಾಜದ ಸಂಸ್ಕಾರವಾದಿಗಳಾಗಿದ್ದರೂ ಅವರ ಜೀವನದ ತಳಹದಿ ಮಾತ್ರ ಪೂರ್ವ ಸಂಪ್ರದಾಯದ್ದೇ ಆಗಿತ್ತು ಸಗು ರಘುನಾಥರಾಯರವರು ಮಾತುಕತೆಯಲ್ಲಿ ಸರಸಿಗಳು ಸ್ನೇಹದಲ್ಲಿ ಉದಾರಿಗಳು ಕಷ್ಟಕ್ಕೆ ಸಿಕ್ಕಿದವರಿಗೆ ಉಪಕಾರಿಗಳು ಜೀವನದ ಎಲ್ಲ ಕ್ಷೇತ್ರಗಳಲ್ಲಿಯೂ ಅಲ್ಲಿರಬಹುದಾದ ಸ್ವಾರಸ್ಯಗಳನ್ನು ಕಂಡು ಅನುಭವಿಸುವುದರಿಂದಲೇ ಜೀವನಕ್ಕೆ ಸಾರ್ಥಕವೆಂದು ಅವರು ನಂಬಿದ್ದವರು